गुरुभ्यो श्रीगुरुभ्यो नम हि ओ श्रीगणेशा नम डॉक्टर कृष्णमूर्तिशास्त्री दबे पुनच्च भगवान्ेदव्यास महर्षिंद विरचित ಶಿವಮಹಾಪುರಾಣದಲ್ಲಿ ಮೊದಲನೇದಾದಂತಹ ವಿದ್ಯೇಶ್ವರ ಸಮಿತಿ ಇದೆ ಎರಡನೆಯದಾದಂತಹ ರುದ್ರ ಸಮಿತಿ ಇವಾಗ ನಾವು ನೋಡ್ತಾ ಇದ್ದೇವೆ ಈ ರುದ್ರ ಸಮಿತಿಯಲ್ಲಿ ಮೊದಲನೆಯದಾದಂತಹ ಸೃಷ್ಟಿಖಂಡ ಅದರಲ್ಲಿ ಹನ್ನೆರಡನೇ ಅಧ್ಯಾಯವನ್ನು ನೋಡ್ತಾ ಇದ್ದೆವು ಈಗಾಗಲೇ ಅರುವತ್ತು ಶ್ಲೋಕಗಳನ್ನು ನಾವು ನೋಡಿದ್ದೇವೆ ಈಗ ಅರವತ್ತೊಂದನೇ ಶ್ಲೋಕವನ್ನು ನೋಡುವ ಹನ್ನೆರಡನೇ ಅಧ್ಯಾಯದಲ್ಲಿ ಅಂದರೆ ಇದು ಬ್ರಹ್ಮನು ಇತರ ದೇವತೆಗಳಿಗೆ ಹಾಗೂ ಋಷಿಗಳಿಗೆ ಹೇಳುವಂಥದ್ದು ಬ್ರಹ್ಮಲೋಕದಲ್ಲಿ ಶಿವನ ಸ್ವರೂಪ ಮತ್ತು ಆರಾಧನೆ ಅರ್ಚನೆ ಇತ್ಯಾದಿಗಳ ಬಗ್ಗೆ ಆದರೆ ಪರಮಾತ್ಮನ ಪರಬ್ರಹ್ಮನ ಮೂಲ ವಸ್ತು ಪರವಸ್ತುವಿನ ಬಗ್ಗೆ ಪರತತ್ವದ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ ಈ ಜಗತ್ತಿನಲ್ಲಿ ಏನೆಲ್ಲ ಕಾಣುತ್ತದೋ ಏನೆಲ್ಲ ಕೇಳುತ್ತದೋ ಕೇಳಿ ಬರ್ತದೋ ಮತ್ತು ಸದ್ರೂಪವಾಗಿಯೂ ಅಸದ್ರೂಪವಾಗಿಯೂ ಯಾವುದೆಲ್ಲ ತೋರಿ ಬರ್ತದೋ ಅಂದರೆ ಸದ್ರೂಪವಾಗಿ ಅಂತ ಹೇಳಿದರೆ ವ್ಯಕ್ತವಾಗಿ ಕಾಣುವಂಥದ್ದು ಅಸದ್ರೂಪವಾಗಿ ಅಂದರೆ ಕಣ್ಣಿಗೆ ಕಾಣದೇ ಅನುಭವಕ್ಕೆ ಬರುವಂಥದ್ದು ಈ ರೀತಿಯಾಗಿ ಯಾವುದೆಲ್ಲ ಇರ್ತದೋ ಅದೆಲ್ಲವೂ ಕೂಡ ಪರಬ್ರಹ್ಮಾತ್ಮಕವಾದಂತಹ ಆ ಪರಮಾತ್ಮನೇ ಪರಶಿವನೇ ಅಂತೇಳಿ ತಿಳಿಯಬೇಕು ಅಂತೇಳಿ ಈಗಾಗಲೇ ಬ್ರಹ್ಮ ಹೇಳ್ತಾ ಇದ್ದಾರೆ ಭೇದೋ ಜಲಾನೋಕೇಸ್ ಪ್ರತಿಭಾವೇ ವಿಚಾರದ ಏಮಾಹುಸ್ತಾಚ ಸರ್ವೇ ವೇದಾರ್ಥತತ್ವಗ ಅಂದರೆ ಜಲಾನಾಂ ಭೇದ ಅಸ್ಮಿನ್ ಲೋಕೇ ಪ್ರತಿಭಾವಿ ವಿಚಾರತಃ ಅಂದರೆ ನೀರು ಒಂದಾದರೂ ಕೂಡ ಅದರ ಪಾತ್ರೆ ಮೊದಲಾದಂತಹ ವಸ್ತು ಸಂಸರ್ಗದಿಂದ ಹೇಗೆ ಬೇರೆ ಬೇರೆಯಾಗಿ ಕಾಣ್ತದೆಯೋ ನೀರು ಒಂದೇ ಹೇಗೆ ಹರಿಯುವುದೊಂದೇ ನೀರು ಅಂತೇಳಿ ಹೇಳಿದ ಹಾಗೆ ಸರ್ವಜ್ಞನ ವಚನದಲ್ಲಿ ಕೂಡ ಬರ್ತದೆ ಹ್ಞೂ ಸುಡು ಅಗ್ನಿಯೊಂದೇ ಇರುತ್ತಿರಲು ನಡುವೆ ಕುಲಗೋತ್ರ ಎತ್ತಣದು ಸರ್ವಜ್ಞ ಅಂತೇಳಿ ಹ್ಞೂ ಕುಡಿಯುವುದೊಂದೇ ನೀರು ಹಾಗಾಗಿ ಆದರೂ ಕೂಡ ಆ ನೀರಿನ ಪಾತ್ರೆ ವ್ಯತ್ಯಾಸ ಆದಾಗೆ ಹೇಗೆ ಅದು ಬೇರೆ ಇದು ಬೇರೆ ಅಂತ ಕಂಡು ಬರ್ತದ ವ್ಯಾವಹಾರಿಕವಾಗಿ ಪ್ರಪಂಚದಲ್ಲಿ ಒಂದು ಬಾ ಒಂದು ಬ ಬಾಲ್ದಿಯಲ್ಲಿರ್ತಕ್ಕಂಥ ನೀರು ಒಂದು ಸ್ಟೀಲ್ ಪಾತ್ರೆಯಲ್ಲಿರ್ತಕ್ಕಂತಹ ನೀರು ಒಂದು ಹಂಡೆಯಲ್ಲಿರ್ತಕ್ಕಂಥ ನೀರು ಒಂದು ಡ್ರಮ್ಮಿನಲ್ಲಿರ್ತಕ್ಕಂತಹ ನೀರು ಅಂಥೇಳಿ ಹೇಗೆ ಬೇರೆ ಬೇರೆಯಾಗಿ ಅದು ತೋರಿ ಬರ್ತದೋ ಒಂದೇ ನೀರು ಅದೇ ರೀತಿಯಲ್ಲಿ ಈ ಪರಬ್ರಹ್ಮ ಕೂಡ ಏಮ್ಮ ಆಹು ತಥಾಚ ಅನ್ಯ ಸರ್ವೇ ವೇದಾರ್ಥತತ್ವ ಲೋಕೆ ಅಸ್ ಪ್ರತಿಭಾವಿ ವಿಚಾರತಃ ಭೇದ ಉಪಿವಶದಿಂದ ಅಂದ್ರೆ ಆ ಪರಬ್ರಹ್ಮವು ಯಾವ ಯಾವ ಇಂದ್ರಿಯಗೋಚರವಾದ ಪಾಂಚಭೌತಿಕ ದೇಹಗಳಲ್ಲಿ ಆಗಲಿ ವಸ್ತುಗಳಲ್ಲಿ ಆಗಲಿ ಹ್ಞೂ ಉಪಾಧಿವಶದಿಂದ ಬೇರೆ ಬೇರೆಯಾಗಿ ತೋರ್ತದೆಯೋ ಹ್ಞೂ ಅದು ಇದರ ಹಾಗೆ ಅಂಥೇಳಿ ನೀರು ಬೇರೆ ಬೇರೆ ಪಾತ್ರೆಗಳಲ್ಲಿ ಇಟ್ಟ ಹಾಗೆ ಅದು ಉಪಾಧಿ ಉಪಾಧಿವಶದಿಂದ ಬೇರೆ ಬೇರೆಯಾಗಿ ಕಾಣುವಂಥದ್ದು ಅಂತೇಳಿ ಎನ್ನುತಕ್ಕಂತಹ ವೇದಾಂತದ ರಹಸ್ಯವನ್ನ ಬಲ್ಲವರು ಈ ರೀತಿಯಾಗಿ ಅದನ್ನು ಹೇಳ್ತಾರೆ ಅಂದರೆ ಅದರಲ್ಲಿ ವ್ಯತ್ಯಾಸ ಇಲ್ಲ ಪರಬ್ರಹ್ಮ ವಸ್ತು ಒಂದೇ ಅದು ಉಪಾಧಿ ಭೇದದಿಂದ ಅಂದರೆ ಅದರ ಅದು ಆಶ್ರಯಿಸಿರ್ತಕ್ಕಂತಹ ಅಥವಾ ಅದು ನೆಲೆಸಿರತಕ್ಕಂತಹ ವಸ್ತು ಭೇದದಿಂದ ಹೊರಗಿನ ವಸ್ತು ಭೇದದಿಂದ ಅದು ಬೇರೆ ಬೇರೆಯಾಗಿ ತೋರಿ ಬರ್ತದೆ ಅಂಥೇಳಿ ಮನುಷ್ಯನಲ್ಲಿ ಪ್ರಾಣಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ಮರದಲ್ಲಿ ಅಣು ಏಣು ತೃಣ ಕಾಷ್ಟಗಳಲ್ಲಿ ಆ ಈಗ ಯಾವ ಯಾವ್ಯಾವ ಹೆಸರು ಈಗ ಹೇಳಿದೆ ವಸ್ತುವಿನ ಧ್ವತ ಒಂದೊಂದು ಜೀವ ಹೆಸರು ಉಪಾಧಿ ಹೇಳಿದೆವು ಆ ರೀತಿಯಾಗಿ ಭೇದ ಕಂಡು ಹೊರತು ಅದರೊಳಗೆ ಅಂತರ್ಗತವಾಗಿರತಕ್ಕಂತಹ ಶಕ್ತಿ ಒಂದೇ ಹೃದಯ ಸಂಸಾರಿ ಸಾಕ್ಷಾತ್ ಸಕಲ ಪರಮೇಶ್ವರ ವಿಜ್ಞಾನಯುಕ್ತ ಪ್ರತಿಮಾ ಅಂದರೆ ಸಾಕ್ಷಾತ್ ಪರಮೇಶ್ವರನು ಹೃದಯದಲ್ಲೇ ನೆಲೆಸಿದ್ದಾನೆ ಅನ್ನತಕ್ಕಂಥದ್ದನ್ನು ಯಾವನ್ನು ತಿಳಿದಿರ್ತಾನೋ ಹೃದಯ ಸಂಸಾರಿಣ ಸಾಕ್ಷಾತ್ ಸಕಲೇಶ್ವರ ಅಂಶಾತ್ಮಕನಾದಂತಹ ಪರಮೇಶ್ವರ ಕಲಾಸಹಿತನಾದಂತಹ ಅಂದರೆ ಅಂಗಾಂಗ ಸಹಿತನಾಗಿರ್ತಕ್ಕಂತಹ ಪರಮೇಶ್ವರನು ಸಾಕ್ಷಾತ್ತಾಗಿ ಹೃದಯದಲ್ಲೇ ನೆಲೆಸಿರ್ತಾನೆ ಅಂಥೇಳಿ ಇತಿ ವಿಜ್ಞಾನಯುಕ್ತ ಸಹ ಸಂಸಾರಣ ಈ ರೀತಿಯಾದ ಜ್ಞಾನ ತಿಳುವಳಿಕೆ ಇರತಕ್ಕಂತಹ ಇರತಕ್ಕಂಥವನು ಸಂಸಾರಿಯೇ ಆಗಿದ್ದರೂ ಕೂಡ ಕಿಂ ತಸ ಪ್ರತಿಮಾದಿಭಿ ಅವನಿಗೆ ಈ ಬಾಹ್ಯ ಪ್ರತಿಮೆಗಳ ವಿಗ್ರಹ ಪೂಜಾದಿಗಳು ಏತಕ್ಕೆ ಆ ಜ್ಞಾನ ತಿಳುವಳಿಕೆ ಇದ್ದವನಿಗೆ ಹೃದಯದಲ್ಲಿ ಇದ್ದಾನೆ ಅಂತಕ್ಕಂತಹ ಸರಿಯಾದ ತಿಳುವಳಿಕೆ ಇದ್ದರೆ ಪರಮಾತ್ಮ ಇದ್ದಾನೆ ಅಂತೇಳಿ ಅಂಥವನಿಗೆ ಪ್ರತಿಮಾದಿಗಳ ಪೂಜೆ ಅಗತ್ಯ ಇಲ್ಲ ಅಂತೇಳಿ ಹೇಳ್ತಾರೆ ಇತಿ ವಿಜ್ಞಾನಹೀನಸ ಪ್ರತಿಮಾ ಕಲ್ಪನಾ ಪದಮುಚ್ಚೈ ಸಮಾರೋಢುಂ ಪುಂಸೋ ಹ್ಯಾಲಂಬನಂ ಸ್ಮೃತಂ ಈ ರೀತಿ ಭಾವನೆ ಯಾವನಿಗಿಲ್ಲವೋ ಇತಿ ವಿಜ್ಞಾನಹೀನಸ ಪ್ರತಿಮಾ ಕಲ್ಪನಾ ಶುಭ ಅವನು ಪ್ರತಿಮಾದಿಗಳನ್ನು ಇಟ್ಟು ಪೂಜೆ ಮಾಡಬೇಕು ಅದರಿಂದ ಅವನಿಗೆ ಒಳ್ಳೆಯದಾಗ್ತದೆ ಪದಂ ಉಚ್ಚೈಸ್ ಸಮಾರೋಢುಂ ಉನ್ನತವಾದ ಸ್ಥಾನವನ್ನು ಪಡೆಯಬೇಕಾದರೆ ಅದನ್ನು ಆರೋಹಿಸಬೇಕಾದರೆ ಪುಂಸ ಹಿ ಆಲಂಬನಂ ಸ್ಮೃತ ವಿಗ್ರಹಾರಾಧನೆ ಶ್ರೇಷ್ಠವಾದ ಒಂದು ಆಲಂಬನ ಅವಲಂಬನ ಒಂದು ಸಾಧನ ಅವಲಂಬಿಸಬೇಕಾದಂತಹದ್ದು ಅಂಥೇಳಿ ಹೇಳಲ್ಪಟ್ಟಿದೆ ಹೀಗೆ ಆಲಂಬನ ವಿನಾ ತಸ ಪದಮುಚ್ಚೈಸ್ ಸು ನಿರ್ಗುಣ ಪ್ರಾಪ್ತೆಯೇ ನೃಣನಾಂ ಪ್ರತಿಮ ಆಲಂಬನಂ ಸ್ಮೃತ ಯಾವ ಆಲಂಬನೆಯೂ ಅವಲಂಬನೆಯೂ ಇಲ್ಲದೆ ಮೇಲಿನ ಹಂತವನ್ನು ಸಾಧ್ಯ ಇಲ್ಲಲ್ವೇ ಈಗ ಉದಾಹರಣೆಗೆ ಒಂದು ಉಪ್ಪರಿಗೆ ಹತ್ತಬೇಕು ಕೆಳ ಅಂತಸ್ತೆಯಿಂದ ಮೊದಲನೇ ಅಂತಸ್ತಿಗೆ ನೆಲಮ ನೆಲಮಹಡಿಯಿಂದ ಒಂದನೇ ಮಹಡಿಗೆ ಎರಡನೇ ಮಹಡಿಗೆ ಹತ್ತಬೇಕಿದ್ದರೆ ಅಲ್ಲಿ ಏನಾದರೊಂದು ಆಲಂಬನೆ ಅವಲಂಬನೆ ಬೇಕಾಗ್ತದೆ ಮೆಟ್ಲೋ ಏಣಿಯೋ ನಿಚ್ಚಣಿಗೆಯ ಏನೊಂದು ಬೇಕಾಗ್ತದೆ ಆ ಆಧಾರ ಅಥವಾ ಅವಲಂಬನೆ ಇಲ್ಲದೆ ಹತ್ತಲಿಕ್ಕೆ ಆಗೋದಿಲ್ಲಲ್ವ ಅದಕ್ಕಾಗಿ ಬೇಕು ಯಾವುದು ವಿಗ್ರಹ ಉಪಾಸನೆ ಮೂರ್ತಿ ಪೂಜೆ ಬೇಕು ಯಾವಾಗ ನಾವು ಇನ್ನು ಆ ಹಂತಕ್ಕೆ ಹೋಗಿಲ್ಲ ಹೋಗಿಲ್ಲದಿದ್ದರೆ ನಮಗೆ ನಮ್ಮೊಳಗೆ ಪರಮಾತ್ಮ ನೆಲೆಸಿದ್ದಾನೆ ಎಲ್ಲರೊಳಗೆ ಇರತಕ್ಕಂಥ ಸಾಮಾನ್ಯನಾದ ಪರಮಾತ್ಮ ಅವನು ಅಂದರೆ ಕಾಮನ್ ಅಂಥೇಳಿ ಇಂಗ್ಲೀಷನ ಹೇಳ್ತಾರೆ ಸಾಮಾನ್ಯ ಅಂದರೆ ಜನಸಾಮಾನ್ಯ ಅನ್ನತಕ್ಕಂಥ ಅರ್ಥ ಅಲ್ಲ ಎಲ್ಲರೊಳಗೆ ಇರತಕ್ಕಂಥವನು ಒಬ್ಬನೇ ಒಬ್ಬ ಅಂಥೇಳಿ ಎಲ್ಲರೊಳಗೆ ಇದ್ದಾನೆ ವ್ಯಾಪ್ತನಾಗಿ ಅಣುರೇಣ ಕಾಷ್ಟಗಳಲ್ಲಿಯೂ ಇದ್ದು ಸಕಲ ಜೀವರೊಳಗೂ ಇರತಕ್ಕಂಥ ಒಂದೇ ಶಕ್ತಿ ಅದು ಅಂಥೇಳಿ ಯಾವಾಗ ತಿಳುವಳಿಕೆ ಬಂದಿಲ್ಲವೋ ಅಲ್ಲಿವರೆಗೆ ಆ ಸ್ಥಿತಿಗೆ ಏರಲಿಕ್ಕೆ ಒಂದು ಅವಲಂಬನ ಅವಲಂಬನೆ ಆಧಾರ ಬೇಕಾಗ್ತದೆ ಹೇಗೆ ಒಂದು ನೆಲಮಾಳಿಗೆಯಿಂದ ಮೇಲಿನ ಮಾಳಿಗೆ ಹತ್ತಬೇಕಿದ್ರೆ ಮೆಟ್ಟಿಳು ಅದೇ ರೀತಿಯಲ್ಲಿ ಅಂಥೇಳಿ ಸಗುಣಾನ್ ನಿರ್ಗುಣಪ್ರಾಪ್ತಿರ್ಭವತಿ ಸುನಿಶ್ಚಿತ ಸಗುಣಾತ್ ನಿರ್ಗುಣಪ್ರಾಪ್ತಿ ಭವತಿ ಎನ್ನುವಂಥದ್ದು ಸುನಿಶ್ಚಿತ ಅಂತೇಳಿ ಅಂದರೆ ಸಗುಣ ಸ್ವರೂಪದ ಆರಾಧನೆಯಿಂದ ಸಗುಣ ಸ್ವರೂಪ ಅಂದರೆ ಈ ಮೂರ್ತಿ ಪೂಜೆ ಮೂರ್ತಿಯಲ್ಲಿ ಗುಣ ತ್ರಿಗುಣಗಳನ್ನು ಆರೋಪಿಸ್ತಕ್ಕಂಥ ಸತ್ವರಜತಮಗಳನ್ನು ಕಾಣುವಂಥದ್ದು ಅದು ಸಗುಣ ಗುಣಸಹಿತವಾದಂತಹ ಸ್ವರೂಪದ ಆರಾಧನೆ ನಿರ್ಗುಣನಾದ ಪರಬ್ರಹ್ಮ ಅಂದರೆ ತ್ರಿಗುಣಾತೀತ ಸತ್ವರಜತಮಗಳಿಂದ ಅತೀತವಾದಂತಹ ಪರಬ್ರಹ್ಮ ತತ್ವ ಸಾಕ್ಷಾತ್ಕಾರ ಆಗುವಂಥದ್ದು ಈ ಸಗುಣ ಸ್ವರೂಪದ ಆರಾಧನೆಯಿಂದ ನಿರ್ಗುಣದ ಸಾಕ್ಷಾತ್ಕಾರ ಆಗ್ತದೆ ಅನ್ನತಕ್ಕಂಥದ್ದು ನಿರ್ವಿವಾದ ಸುನಿಶ್ಚಿತವಾದದ್ದು ಅದಕ್ಕೆ ಇದು ಖಂಡಿತ ಚೆನ್ನಾಗಿ ನಿಶ್ಚಯಿಸಲ್ಪಟ್ಟದ್ದೇ ಆಗಿದೆ ಅದು ಸಗುಣಾನ್ ನಿರ್ಗುಣಪ್ರಾಪ್ತಿ ಬವತಿ ಇದೆ ಸುನಿಶ್ಚಿತ ಏನು ವೈ ಸರ್ವ ದೇವಾನಾಂ ಪ್ರತಿಮಾ ಪ್ರತ್ಯಯಾವಹ ಹೀಗಾಗಿ ಎಲ್ಲ ದೇವತೆಗಳಿಗೂ ಪ್ರತಿಮೆಗಳು ಆದವು ಅಂತೇಳಿ ನಂಬಬೇಕು ಆಯಾ ದೇವತೆಗಳ ಪ್ರತಿಮೆಗಳು ಯಾಕೆ ಅದು ಸಗುಣದಿಂದ ನಿರ್ಗುಣ ಪ್ರಬ್ರಹ್ಮನ ಪ್ರಾರ್ಥನೆ ನಮ್ಮ ಗುರಿ ನಿರ್ಗುಣ ಬ್ರಹ್ಮವನ್ನು ಕಾಣಲಿಕ್ಕೆ ಕಾಣುವಂಥದ್ದು ಅಂತಿಮ ಗುರಿ ಅದಕ್ಕೆ ಇದು ಒಂದು ಮೆಟ್ಟಿಲು ಸೋಪಾನ ನಿರ್ಗುಣ ಬ್ರಹ್ಮದ ಸ್ಥಾನಕ್ಕೆ ಏರಲಿಕ್ಕೆ ಒಂದು ಮೆಟ್ಟಿಲಾಗಿ ಇದು ನಮಗೆ ಸಹಾಯ ಮಾಡುತ್ತದೆ ಸಗುಣ ಬ್ರಹ್ಮನ ಆರಾಧನೆ ಪ್ರತಿಮಾ ಆರಾಧನೆ ಪೂಜೆ ಅಂತಿಮವಾಗಿ ನಾವು ಎಲ್ಲರೊಳಗೆ ವ್ಯಾಪ್ತವಾಗಿರ್ತಕ್ಕಂಥ ಅವ್ಯಕ್ತವಾದ ಆ ಪರಬ್ರಹ್ಮಶಕ್ತಿಯನ್ನು ತಿಳಿಬೇಕು ಅದರ ಅರಿವು ಅನುಭವ ನಮಗಾಗಬೇಕು ಅದಕ್ಕೋಸ್ಕರವಾಗಿ ಇದು ಒಂದು ಇದು ಇದನ್ನು ಆರಾಧನೆ ಮಾಡ್ತಾ ಮಾಡ್ತಾ ಸಗುಣ ಆರಾಧನೆಯನ್ನು ಮೂರ್ತಿ ಪೂಜೆಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಅವನ ಕೃಪೆಯಿಂದ ನಮಗೆ ಅವನು ಎಲ್ಲಡೆ ವ್ಯಾಪ್ತನಾಗಿದ್ದಾನೆ ಅನ್ನತಕ್ಕಂಥ ಅನುಭವ ಉಂಟಾಗ್ತದೆ ಎನ್ನುವ ತಿಳುವಳಿಕೆ ನಮಗೆ ಬರ್ತದೆ ಹಾಗಾಗಿ ಇದು ಅದಕ್ಕೆ ಒಂದು ಸಾಧನಾ ಮಾರ್ಗ ಎನ್ನುವಂತಹದ್ದು ಖಂಡಿತ ಅಂಥೇಳಿ ದೇವಚ್ಛಾಂ ಮಹೀನ್ ಮಹೀಯಾನ್ ವೈ ತಸರ್ಥೇ ಪೂಜನಂತ್ ಇದ ಗಂಧಚಂದನಪುಷ್ಪಾದಿಮರ್ಥ ಪ್ರತಿಮಾ ವಿನಾ ಪ್ರಕೃತವ ಈಗ ದೇವ ಅಯಂ ಮಹೀಯಾನ್ ವೈ ತಸ್ಯ ಅರ್ಥ ಇದಂ ಆ ಶಿವನು ದೇವತೆಗಳಿಗೆಲ್ಲ ಪೂಜ್ಯನಲ್ಲವೇ ಅಂದರೆ ಈ ಎಲ್ಲ ದೇವತೆಗಳೂ ಯಾವುದೋ ಒಂದು ಶಕ್ತಿಯನ್ನು ಆರಾಧನೆ ಮಾಡ್ತಾ ಇದ್ದಾರಲ್ವ ಆ ಪರತತ್ವವನ್ನು ಪರಮಾತ್ಮನನ್ನು ಆ ಪರಶಿವನನ್ನು ಸದಾಶಿವನನ್ನು ಅಥವಾ ಶಿವನ ಅಥವಾ ಪರಬ್ರಹ್ಮವಸ್ತುವನ್ನು ಪೂಜೆ ಮಾಡ್ತಾರಲ್ವೇ ದೇವಶ್ಚ ಅಯಂ ಈ ದೇವನು ದೇವದೇವನು ಪರಮಾತ್ಮನು ಮಹಿಯಾನ್ವೈ ಎಲ್ಲರಿಗಿಂತ ದೊಡ್ಡವನಲ್ವೇ ಮಹತ್ವ ಉಳ್ಳವನಲ್ವೇ ಹ್ಞೂ ಮಹಿಮೆ ಉಳ್ಳವನಲ್ವೇ ತಸ್ಯಾರ್ಥ ಪೂಜನಂತು ಇದಂ. ಅದಕ್ಕಾಗಿಯೇ ಆತನಿಗೆ ಪೂಜೆ ಇರತಕ್ಕಂಥದ್ದು ಅವರೆಲ್ಲ ಪೂಜಿಸುವಂಥದ್ದು ಅವರು ದೇವತೆಗಳೂ ಕೂಡ ನಾವು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತೇವೆ ಆ ಬೇರೆ ಬೇರೆ ದೇವತೆಗಳು ಮೂಲ ಪರ ಪರತತ್ವವನ್ನು ಪರಮೇಶ್ವರನನ್ನು ಪೂಜಿಸ್ತಾರಲ್ವೇ ಯಾಕೆ ಯಾಕಂತ ಆತ ಎಲ್ಲರಿಗಿಂತ ದೊಡ್ಡವನು ಹಾಗಾಗಿ ದೇವ್ಚ ಅಹೀಯನ್ ವೈ ತೇ ಪೂಜನ ಗಂಧಚಂದನಪುಷ್ಪಾಕಿ ಪ್ರತಿಮಾ ಅಂದರೆ ಪ್ರತಿಮೆಯೇ ಇಲ್ಲದಿದ್ದರೆ ಗಂಧಚಂದನ ಹೂವು ಮೊದಲಾದ ಸಾಮಗ್ರಿಗಳೆಲ್ಲ ಯಾಕೆ ಪೂಜಾ ಸಾಮಗ್ರಿಗಳು ಪೂಜಾ ಸಾಹಿತ್ಯ ಆಗತ್ಯುಂಟಾ ತಾವಚ್ಚ ಪ್ರತಿಮಾ ಪೂಜ್ಯ ಯಾವದ್ ವಿಜ್ಞಾನ ಸಂಭವ ಜ್ಞಾನ ಭಾವೇನ ಪೂಜ್ಯೇತ ಪತನಂ ತಸ್ಯ ನಿಶ್ಚಿತಂ ಎಲ್ಲವೂ ಶಿವೋಮಯ ಎನ್ನತಕ್ಕಂತಹ ಶುದ್ಧವಾದ ಜ್ಞಾನವು ಹುಟ್ಟುವವರೆಗೂ ದೇವತಾಮೂರ್ತಿಗಳನ್ನು ಪೂಜಿಸ್ತಾ ಇರಬೇಕು ಅಂತಹ ಜ್ಞಾನವಿಲ್ಲದೆ ಆ ರೀತಿ ವಿಗ್ರಹಾರಾಧನೆಯೂ ಇಲ್ಲದೆ ಇದ್ದರೆ ಅಂಥವನ್ನು ನರಕದಲ್ಲಿ ಬೀಳುವುದು ಖಂಡಿತ ಹಾಗಾಗಿ ಒಂದು ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ ಅನ್ನತಕ್ಕಂಥ ಶುದ್ಧ ಜ್ಞಾನ ಉಂಟಾಗಬೇಕು ಅದು ಇಲ್ಲ ಅಂತೇಳಿ ಆದರೆ ದೇವತಾ ಮೂರ್ತಿಗಳನ್ನಾದರೂ ಪೂಜಿಸ್ತಾ ಇರಬೇಕು ದಿನನಿತ್ಯ ಅಲ್ಲದಿದ್ದರೆ ಅಂತಹ ಜ್ಞಾನವೂ ಇಲ್ಲ ಇಂತಹ ಪೂಜೆಯೂ ಇಲ್ಲ ಅಂತೇಳಿ ಆದರೆ ಅವೆರಡೂ ಇಲ್ಲದ ವ್ಯಕ್ತಿ ನರಕದಲ್ಲಿ ಬೀಳುವಂಥದ್ದು ಖಂಡಿತ ಅಂತೇಳಿ ಹೇಳ್ತಾರೆ ಎತಸ್ಮತ್ ಕಾರಣದ ವಿಪ್ರಾಹ ಪರಮಾರ್ಥತಃ ಸ್ವಜಾತ್ಯುಕ್ತಂತೂ ಯತ್ ಕರ್ಮ ಕರ್ತವ್ಯ ತತ್ ಪ್ರಯತ್ನತಃ ವಿಪ್ರಾಹ ಎಲ್ಲ ಬ್ರಾಹ್ಮಣರೇ ಯಥಾರ್ಥವಾದ ಈ ಮಾತನ್ನು ಕೇಳಿ ಎತಸ್ಮಾತ್ ಕಾರಣಾತ್ ವಿಪ್ರಾಯ ಶೂಯತಾಂ ಪರಮಾರ್ಥತಃ ಈ ಪರಮಾರ್ಥವಾದ ಮಾತನ್ನು ಕೇಳಿ ಪರಮ ಶ್ರೇಷ್ಠ ಅರ್ಥ ಅಂದರೆ ವಾಂಚಿತ ಇಷ್ಟಾರ್ಥ ಬಯಕೆ ಶ್ರೇಷ್ಠವಾದಂತಹದ್ದು ಸರ್ವಶ್ರೇಷ್ಠವಾದ ಬಯಕೆ ಯಾವುದು ಇರಬೇಕಾದ್ರೂ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಹೇಳಿದ ಚತುರ್ವಿಧ ಪುರುಷಾರ್ಥಗಳು ಆ ಪುರುಷಾರ್ಥಗಳಲ್ಲಿ ಪರಮಾರ್ಥ ಯಾವುದು ಯಥಾರ್ಥವಾದ್ಯಾವುದು ಅದನ್ನು ಕೇಳಿ ಈ ಕಾರಣದಿಂದಲೇ ಎತಸ್ಮ ಕಣಾತ್ ವಿಪ್ರ ಸ್ವಜಾತ್ಯುಕ್ತು ಕರ್ತವ್ಯಂ ತತ್ ಪ್ರಯತ್ನತಃ ಕುರಿಯಾತ್ ತನ್ನ ಜಾತಿಗೆ ವಿಹಿತವಾಗಿರ್ತಕ್ಕಂತಹ ಯಾವ ಯಾವ ಕರ್ಮ ಉಂಟೋ ಅದೆಲ್ಲವನ್ನು ತಪ್ಪದೇ ಖಂಡಿತ ನಡೆಸಿಕೊಂಡು ಬರಬೇಕು ಯತ್ರ ಯತ್ರ ಯಥಾ ಭಕ್ತಿಹಿ ಕರ್ತವ್ಯ ಪೂಜನಾಧಿಕಂ ವಿನಾ ಪೂಜನ ಪೂಜನದಾನಾದಿ ಪಾದಕಂ ಪಾತಕಂ ನ ಚ ದೂರತಃ ಯಾವ ಯಾವುದರಲ್ಲಿ ಭಕ್ತಿಯು ಯಾವ ರೀತಿ ಇರ್ತದೋ ಆ ರೀತಿ ಅವುಗಳಿಗೆ ಪೂಜಾದಿಗಳನ್ನು ಮಾಡಬೇಕು ಒಬ್ಬ ವ್ಯಕ್ತಿಗೆ ವಿಷ್ಣುವಿನಲ್ಲಿ ಭಕ್ತಿದ್ರೆ ವಿಷ್ಣುವನ್ನು ಪೂಜೆ ಮಾಡಲಿ ಶಿವನಲ್ಲಿ ಭಕ್ತಿದ್ರೆ ಶಿವನನ್ನು ಪೂಜೆ ಮಾಡಲಿ ದೇವಿಯಲ್ಲಿ ಭಕ್ತಿದ್ರೆ ದೇವಿಯನ್ನು ಪೂಜೆ ಮಾಡಲಿ ಇಷ್ಟ ದೇವತೆಗಳು ಅಥವಾ ಅವರವರ ಜಾತಿ ಧರ್ಮ ಕುಲ ಧರ್ಮ ಮನದಲ್ಲಿ ಬಂದಿರತಕ್ಕಂಥ ಮನೆ ದೇವರು ಯಾರಿದ್ದಾರೆ ಅವರನ್ನು ಪೂಜೆ ಮಾಡಲಿ ಹೀಗೆ ಯಾವ್ಯಾವದರಲ್ಲಿ ಭಕ್ತಿ ಇರ್ತದೋ ಯಾವ ಇಷ್ಟ ಭಕ್ತಿ ಇರ್ತದೋ ಆ ರೀತಿ ಅವುಗಳಿಗೆ ಪೂಜಾದಿಗಳನ್ನು ಮಾಡಬೇಕು ದೇವರ ಪೂಜೆಯು ದಾನ ಧರ್ಮಗಳು ಇಲ್ಲದಿದ್ದರೆ ಪಾಪವು ದೂರವಾಗುವುದಿಲ್ಲ ಪಾಪನಾಶ ಆಗುವುದಿಲ್ಲ ಯಾವಚ್ಚಪಾತಕ ದೇಹೇ ತಾವತ್ ಸಿದ್ಧಿರ್ನ ಜಾಯತೆ ಗತೇ ಚಪಾತಕೇ ತಸ್ಯ ಸರ್ವಂಚ ಸಫಲಂ ಭವೇತ್ ಎಲ್ಲಿವರೆಗೂ ದೇಹದಲ್ಲಿ ಪಾಪದ ಸಂಬಂಧ ಇರ್ತದೋ ಎಲ್ಲಿಯವರೆಗೆ ದೇಹದಿಂದ ಹೊರಗೆ ಹೋಗುವುದಿಲ್ಲೋ ಪಾಪ ಅಲ್ಲಿಯವರೆಗೆ ಆತನಿಗೆ ಸಿದ್ಧಿಯೂ ಲಭಿಸುವುದಿಲ್ಲ ಪಾಪವಾಗಲಿ ಪುಣ್ಯವಾಗಲಿ ಪಾಪ ಪುಣ್ಯಗಳಿಂದ ರಹಿತನಾಗಬೇಕು ಅಂದರೆ ಯಾವ ಕರ್ಮದಲ್ಲಿಯೂ ಕೂಡ ತನಗೆ ಪುಣ್ಯ ಸಿಗ್ತದೆ ಅಥವಾ ತನಗಿದ ಪಾಪ ಆಗ್ತದೆ ಭಾವದಿಂದ ಯಾವ ಕರ್ಮವನ್ನು ಕೂಡ ಮಾಡಬಾರದು ಆವಾಗ ಅದು ಕರ್ಮವೇ ಅನಿಸುವುದಿಲ್ಲ ಕರ್ಮ ಲೇಪವೂ ಅವನಿಗೆ ಅಂಟುವುದಿಲ್ಲ ಪಾಪಪುಣ್ಯ ಭಾವ ರಹಿತನಾಗಿ ಮಾಡಿದರೆ ತನ್ನ ಕರ್ತವ್ಯದ ಕೇವಲ ಕರ್ತವ್ಯ ಮಾತ್ರ ಎಂಬಂತಹ ದೃಷ್ಟಿಯಿಂದ ಮಾಡಿದರೆ ಅಲ್ಲಿ ಆತನಿಗೆ ಯಾವುದೇ ಪುಣ್ಯ ಪಾಪಗಳ ಲೇಪವಿಲ್ಲ ಆವಾಗ ಕರ್ಮ ಎನ್ನತಕ್ಕಂಥದು ಜಮೆ ಆಗೋದಿಲ್ಲ ಅಥವಾ ಹ್ಞೂ ಆಗ ಅದು ಪೂರ್ಣತ್ವಕ್ಕೆ ನಮ್ಮನ್ನು ಏರಿಸ್ತದೆ ಅಂದರೆ ಯಾವಚ್ಚ ಪಾತಕಂ ದೇಹಿ ತಾವತ್ತ ಸಿದ್ಧಿರ್ನ ಜಾಯತೆ ಗತೇಚ ಪಾತಕೇತಸೆ ಸರ್ವಂಚ ಸಫಲಂ ಭವಯತ್ ಪಾಪ ಸಂಬಂಧವು ಬಿಟ್ಟು ಹೋಗಲು ಅವ್ನು ಕರ್ಮ ಎಲ್ಲ ಸಫಲ ಆಗ್ತದೆ ಅಂದರೆ ಫಲಸಿದ್ಧಿ ಆಗ್ತದೆ ಅಂತೇಳಿ ತಥಾಚ ಮಲಿನೀವಸ್ತ್ರೇ ರಂಗಶುಭತರೋ ನಹೀ ಕ್ಷಾಲನೆ ಹಿ ಕೃತೇ ಶುದ್ಧೇ ಸರ್ವೋ ರಂಗ ಪ್ರಸಜ್ಜತೆ ಹೇಗೆ ಇದು ಹೇಗೆ ಅಂತ ಹೇಳಿದರೆ ಕೊಳಕು ಬಟ್ಟೆ ಮೇಲೆ ಯಾವ ಬಣ್ಣವೂ ಕಾಣಿಸುವುದಿಲ್ಲವೋ ಹ್ಞೂ ಒಗಿ ಒಗಿದಾಗ ಅದನ್ನು ಸ್ವಚ್ಛವಾಗಿ ಮಾಡಿದಾಗ ಕೊಳೆಯೆಲ್ಲವೂ ಕಳೆದು ಹೋದ ಮೇಲೆ ಬಣ್ಣ ಚೆನ್ನಾಗಿ ಹೇಗೆ ಕಾಣಿಸೋದು ಅದೇ ರೀತಿಯಲ್ಲಿ ನಮ್ಮ ನಮ್ಮೊಳಗಿರತಕ್ಕಂತಹ ಯಾವುದು ಪಾಪ ದುಷ್ಪ್ರವೃತ್ತಿಗಳಿವೆ ಅಥವಾ ಪಾಪಗಳಿವೆ ಅದನ್ನೆಲ್ಲ ನಾವು ಹೊರ ಹಾಕಿದರೆ ಮಾತ್ರ ನಮ್ಮಲ್ಲಿ ಶುದ್ಧ ಜ್ಞಾನ ಶಿವಜ್ಞಾನ ಅಥವಾ ಪರಮಾತ್ಮ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ತಥಾಚ ನಿರ್ಮಲೇ ದೇಹಿ ದೇವಾಂ ಸಮ್ಯಗರ್ಚಯ ಜ್ಞಾನರಂಗ ಪ್ರಜಾಜೇತ ತಥಾ ವಿಜ್ಞಾನ ಸಂಭವ ಹೇಗೆ ಕೊಳಕು ಬಟ್ಟೆಯಿಂದ ಕೊಳಕನ್ನು ತೊಳೆದ ನಂತರ ಅದರ ನಿಜವಾದ ಬಣ್ಣ ಆ ಬಟ್ಟೆ ಗೊತ್ತಾಗ್ತದೋ ತಿಳಿದು ಬರ್ತದೋ ಕಾಣ್ತದೋ ಅದೇ ರೀತಿಯಲ್ಲಿ ದೇವತಾರಾಧನೆಯಿಂದ ಶರೀರವೆಲ್ಲವೂ ಪಾಪರಹಿತವಾಗಿ ಶುದ್ಧವಾದಾಗ ಜ್ಞಾನವೆನ್ನತಕ್ಕಂಥ ಬಣ್ಣ ನಮಗೆ ಕಾಣಿಸ್ತದೆ ಕಾಣಲಿಕ್ಕೆ ಆರಂಭ ಆಗ್ತದೆ ಆಗಲೇ ವಿಜ್ಞಾನವು ಹುಟ್ಟುತ್ತದೆ ವಿಜ್ಞಾನಸು ಚ ತನ್ ಸನ್ಮೂಲ ಭಕ್ತಿರವ್ಯ ವಿಚಾರಣೀ ಜ್ಞಾನಸ ಸನ್ಮೂಲಂ ಭಕ್ತಿರೈವಾಭಿಧೀಯತೆ ವಿಜ್ಞಾನಕ್ಕೆ ಮೂಲ ಕಾರಣ ಯಾವುದು ಅಂತೇಳಿದರೆ ಅನನ್ಯವಾದ ಭಕ್ತಿಯೇ ಜ್ಞಾನಕ್ಕೂ ಸಹ ಮುಖ್ಯ ಕಾರಣ ಭಕ್ತಿಯೊಂದೇ ಅಥವಾ ಭಕ್ತಿಯೆಂದೇ ತಿಳಿಯಬೇಕು ಯಾಕೆ ಈಗ ಜ್ಞಾನ ನಮಗೆ ಯಾವುದೇ ವಸ್ತುವಿನ ಜ್ಞಾನ ಬರಬೇಕಿದ್ದರೆ ಆ ವಸ್ತುವಿನಲ್ಲಿ ಮೊದಲಿಗೆ ನಮಗೆ ಆಸಕ್ತಿ ಇರಬೇಕು ಯಾವೊಂದು ವಸ್ತುವಿನ ತಿಳುವಳಿಕೆ ಒಂದು ವಿಚಾರದ ಬಗ್ಗೆ ಈಗ ಒಬ್ಬ ವ್ಯಕ್ತಿಗೆ ಕ್ರಿಕೆಟ್ನ ಬಗ್ಗೆ ಜ್ಞಾನ ಉಂಟು ಅಂತೇಳಿ ಅವನಿಗೆ ಅದರಲ್ಲಿ ಆಸಕ್ತಿ ಇದೆ ಅಂತೇಳಿ ಅರ್ಥ ಹಾಗಾಗಿ ಆಸಕ್ತಿ ಮೊದಲು ಹುಟ್ಟಬೇಕು ಶ್ರದ್ಧೆ ಬರಬೇಕು ಅದರಲ್ಲಿ ಆಮೇಲೆ ನಂಬಿಕೆ ಶ್ರದ್ಧೆ ಆಸಕ್ತಿ ಪ್ರೇಮ ಈ ಭಗವಂತನ ವಿಷಯದಲ್ಲಿ ಆದರೆ ಭಕ್ತಿ ಅಂತಲೇ ಹೇಳ್ತೇವೆ ಅದನ್ನೇ ಆ ಭಕ್ತಿ ಭಗವದ್ ರೂಪದಲ್ಲಿ ಅಥವಾ ಭಗವತ್ ಅನನ್ಯವಾದ ಭಕ್ತಿ ನಮಗೆ ಯಾವಾಗ ಬರ್ತದೋ ಆವಾಗ ಅದರ ಬಗ್ಗೆ ತಿಳ್ಕೊಳ್ಬೇಕು ಅವನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋತಕ್ಕಂಥ ಆಸಕ್ತಿ ಆಗ ಅವನ ಬಗ್ಗೆ ಜ್ಞಾನ ನಮಗೆ ಹಾಗಾಗಿ ಜ್ಞಾನಕ್ಕೆ ಆಗಲಿ ವಿಜ್ಞಾನಕ್ಕೆ ಆಗಲಿ ಭಗವಂತನ ಬಗ್ಗೆ ಅದಕ್ಕೆ ಮೂಲ ಕಾರಣ ಯಾವುದು ಭಕ್ತಿ ಭಗವದ್ಭಕ್ತಿ ಭಕ್ತಿ ಅಂತೇಳಿದರೆ ಏನು ಭಗವಂತನಲ್ಲಿ ಇರತಕ್ಕಂತಹ ನಮ್ಮ ಒಂದು ಭಗವತ್ ಭಗವತ್ ಪ್ರೇಮ ಅಥವಾ ಭಗವಂತನಲ್ಲಿರತಕ್ಕಂಥ ಶ್ರದ್ಧೆ ನಂಬಿಕೆ ಭಗವಂತನಲ್ಲಿರತಂಥ ಆಸಕ್ತಿ ಭಗವಂತನ ತಿಳ್ಕೊಳ್ಬೇಕು ಭಗವಂತನನ್ನು ಕಾಣಬೇಕು ಭಗವಂತನ ಮಹಿಮೆಗಳನ್ನು ಕೇಳಬೇಕು ಇತ್ಯಾದಿಗಳ ಯಾವ ಆಸಕ್ತಿ ನಮಗೆ ಉಂಟಾಗ್ತದೋ ಅದೇ ಭಕ್ತಿ ಹಾಗಾಗಿ ಆ ಭಕ್ತಿಯೇ ಇದೆಲ್ಲದಕ್ಕೂ ಸೋಪಾನ ತಳಹದಿ ಪಂಚಾಂಗ ಅಂಥೇಳಿ ಭಕ್ತೇರ್ ಮೂಲ ಸತ್ಕರ್ಮ ಭಕ್ತೆರ್ಮೂಲಂತೂ ಸತ್ಕರ್ಮ ಶೇಷ್ಠದೇವಾಪೂಜನಂ ತನ್ಮೂಲಂ ಸದ್ಗುರು ಪ್ರೋಕ್ತ ತನ್ಮೂಲಂ ಸಂಗತಿ ಸತಾ ನೋಡಿಯೋದು ಯಾವ ರೀತಿ ಅಂತೇಳಿ ಹೇಳ್ತಾರೆ ಈಗ ಭಗವಂತನ ಬಗೆಗಿನ ಜ್ಞಾನ ಅಥವಾ ವಿಜ್ಞಾನಕ್ಕೆ ಮೂಲಕಾರಣ ಅನ್ ಅನನ್ಯವಾದಂಥ ಭಕ್ತಿ ಭಗವಂತನಲ್ಲಿ ಹಾಗಾದರೆ ಭಕ್ತಿಗೆ ಕಾರಣ ಏನು ಯಾಕೆ ಎಲ್ರಿಗೆ ಬರೋದಿಲ್ಲ ಭಕ್ತಿ ಆ ಭಕ್ತಿ ಹುಟ್ಟಬೇಕಿದ್ದರೆ ಭಕ್ತೇ ಮೂಲಂ ಅದರ ಮೂಲ ಯಾವುದು ಸತ್ಕರ್ಮ ತನಗಿಷ್ಟವಾದಂತಹ ಶ್ರೇಷ್ಠ ದೇವಾದಿ ಪೂಜನಂ ತನ್ನ ಇಷ್ಟ ದೇವತೆಗಳೇ ಮೊದಲಾದವರ ಪೂಜೆ ಮುಂತಾದಂಥ ಸತ್ಕರ್ಮಗಳು ಅವಶ್ಯಕ ಒಳ್ಳೆ ಕರ್ಮಗಳು ಹಾಗಾದರೆ ಆ ಸತ್ಕರ್ಮಗಳು ಮಾಡಬೇಕು ಅಂತೇಳಿ ಹೇಗೆ ಕಾಣ್ತದೆ ಮನುಷ್ಯನಿಗೆ ತನ್ಮೂಲಂ ಸದ್ಗುರು ಪ್ರೋಕ್ತ ಆ ಸತ್ಕರ್ಮಗಳಿಗೆ ಸತ್ ಪ್ರೇರಕ ಯಾರೋ ಸದ್ಗುರುವು ಕಾರಣ ಅವನು ಆಶ್ರಯಿಸಿದಂತಹ ಅವನ ಗುರು ನಾವು ಗುರು ಸ್ವರೂಪವನ್ನು ಆಶ್ರಯಿಸಿದಾಗ ನಮಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಸಿಗ್ತದೆ ನಮ್ಮ ಮನಸಿನಲ್ಲಿ ಆಗಲಿ ಬಾಹ್ಯವಾಗಿ ಆಗಲಿ ಆಂತರಿಕವಾಗಿ ಮುಖ್ಯವಾಗಿ ಆಂತರಿಕವಾಗಿ ಮನಸ್ಸಿನಲ್ಲಿ ನಾವು ಒಬ್ಬ ಗುರುವನ್ನು ನಾವು ಆಶ್ರಯಿಸಿರಬೇಕು ಬರೀ ಹೊರಗಡೆ ಪ್ರದರ್ಶನಕ್ಕಲ್ಲ ಅಂತರಂಗದಲ್ಲಿ ನಮಗೆ ಅತ್ಯಂತವಾದಂಥ ಶ್ರದ್ಧಾಭಕ್ತಿಗಳು ಒಂದು ಗುರು ತತ್ವದಲ್ಲಿ ಇರಬೇಕು ಆ ಗುರು ಗುರುತತ್ವ ವ್ಯಕ್ತವಾಗಿ ಈಗ ಕಾಣಿಸ್ತಾ ಗುರು ಗುರುತತ್ವ ಇರ್ಬೋದು ಅಥವಾ ಅವ್ಯಕ್ತವಾಗಿ ಇರ್ತಕ್ಕಂತಹ ಗುರು ಗುರು ಯಾರನ್ನು ಕೂಡ ನಾವು ಹಿಂದಿನ ಮಹಾತ್ಮರನ್ನು ಗುರುಗಳನ್ನಾಗಿ ಕೂಡ ನಾವು ಸಂಕಲ್ಪ ಮಾಡಿಕೊಡ್ಬೋದು ಅಂತೂ ಗುರುತತ್ವ ಇರ್ತಕ್ಕಂಥ ಅತಿ ಅಗತ್ಯ ಶಂಕರಾಚಾರ್ಯರು ವೃದ್ಧಾಚಾರ್ಯರುಗಳು ರಾಮಾಂಜಾಚಾರ್ಯ ಇರ್ಬೋದು ದತ್ತಾತ್ರೇಯ ಇರ್ಬೋದು ಅಥವಾ ಈಗ ಯಾರು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಅಂತಹ ಮಹಾತ್ಮರು ಗುರುಗಳು ಯಾರು ಕೂಡ ಇರಬಹುದು ಹೀಗೆ ಈ ಗುರುತತ್ವದ ಒಂದು ಪ್ರೇರಣೆ ನಮಗೆ ಸತ್ಕರ್ಮಗಳನ್ನು ಮಾಡಿಸ್ತದೆ ನಮ್ಮ ಮೂಲಕ ಸತ್ಕರ್ಮದಿಂದ ನಮಗೆ ಏನಾಗ್ತದೆ ಪೂಜೆ ಮುಂತಾದಂಥ ಇಷ್ಟ ದೇವತೆಗಳ ಪೂಜೆ ಸತ್ಕರ್ಮಗಳಿಂದ ನಮಗೆ ಭಕ್ತಿ ಹುಟ್ಟುತ್ತದೆ ಆ ಭಕ್ತಿಯಿಂದ ಭಗವಂತನ ಬಗೆಗಿನ ಜ್ಞಾನ ವಿಜ್ಞಾನ ನಮಗೆ ಆ ಗುರು ಹೇಗೆ ತನ್ಮೂಲ ಸಂಗತಿ ಸತಾಂ ಆ ಗುರುವಿನ ಪ್ರೇರಣೆ ಅಥವಾ ಗುರು ಹೇಗೆ ಸಿಗ್ತಾರೆ ನಮಗೆ ಆ ಗುರು ದೊರೆಯಲಿಕ್ಕೆ ಕಾರಣ ಸಜ್ಜನರ ಸಹವಾಸ ಸತಾಂ ಸತಾಂಸಂಗತಿ ಸತ್ಸಂಗ ಸಜ್ಜನರ ಸಹವಾಸ ಮೊತ್ತ ಮೊದಲಾಗಿ ನಮಗೆ ಆಗಬೇಕು ಒಳ್ಳೆಯವರ ಸಹವಾಸ ಆದರಾಗ ನಮಗೆ ಆ ಒಳ್ಳೆಯತನದ ಪ್ರತಿರೂಪವಾಗಿರತಕ್ಕಂತಹ ಗುರುವಿನ ಪರಿಚಯ ಆಗ್ತದೆ ಗುರು ತತ್ವದ ಕೃಪೆ ಸಂಪರ್ಕ ಆಗ್ತದೆ ಸಂಸರ್ಗ ಆಗ್ತದೆ ಸಂಗತ್ಯ ಗುರುರು ಗುರುರಾಪ್ಯೇತ ಗುರೋರ್ ಮಂತ್ರಾದಿಪೂಜನಂ ಪೂಜನಾ ಜಾಯತೆ ಭಕ್ತಿರ್ಭಕ್ತಿಯ ಜ್ಞಾನಂ ಪ್ರಜಾಯತೆ ನೋಡಿ ಸಾಧುಸಜ್ಜನರ ಸಹವಾಸದಿಂದ ಗುರು ದೊರೀತಾನೆ ಗುರೋರ್ ಮಂತ್ರಾದಿ ಪೂಜನ ಗುರುವಿನಿಂದ ಮಂತ್ರಗಳು ದೊರೀತವೆ ಆ ಮಂತ್ರಗಳಿಂದ ದೇವನನ್ನು ಪೂಜಿಸಲಿಕ್ಕೆ ಅನುಕೂಲ ಆಗ್ತದೆ ಪೂಜನಾ ಜಾಯತೆ ಭಕ್ತಿ ಆ ಪೂಜೆಯಿಂದ ಭಕ್ತಿ ಉಂಟಾಗ್ತದೆ ಅಂದರೆ ಮೊದಲಿಗೆ ಭಕ್ತಿ ಬಂದೇ ಪೂಜೆ ಮಾಡ್ತಾನೆ ಅಂತೇಳಿ ಏನಿಲ್ಲ ಪೂಜೆ ಮಾಡಿ ಮಾಡಿ ಆಗುವಾಗ ಭಕ್ತಿ ಉಂಟು ಉದಾಹರಣೆಗೆ ನಾವು ನೀರಿನಲ್ಲಿ ಒಬ್ಬ ವ್ಯಕ್ತಿ ಬಿದ್ದು ಬಿದ್ದಾಗಲೇ ಅವನಿಗೆ ಈಜಾಡಲಿಕ್ಕೆ ಬರುವಂಥದ್ದು ಈಜು ಕಲಿತ ನಂತರ ನೀರಿನೊಳಗೆ ಹೋಗ್ಲಿಕ್ಕೆ ಆಗೋದು ಹೋಗುವುದಲ್ಲ ಈಜು ಕಲೀಬೇಕಿದ್ರೆ ನೀರಿಗೆ ಬೀಳಬೇಕು ಮೊದಲು ಅಂದರೆ ಬೀಳುವುದಂದ್ರೆ ನೀರಲ್ಲಿ ಈಜಾಡುವಂಥ ಈಜು ಕಲಿಬೇಕಾದ್ರೆ ನೀರಿಗೆ ಮೊದಲು ನಾವು ಹೋಗಬೇಕು ನೀರಿನೊಳಗೆ ಆವಾಗಲೇ ನಮಗಿ ಈಜ್ಲಿಕ್ಕಾಗೋದು ಹಾಗೆಯೇ ಪೂಜೆ ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ ಹಾಡಿ ಹಾಡಿ ರಾಗ ಅಂತೇಳಿಯೋ ಬೊಗಳಿ ಬೊಗಳಿ ಅಲ್ಲ ಹೂಗುಳಿ ಹೂಗುಳಿ ರೋಗ ಅಂತ ಹೇಳ್ತಾರೆ ಹ್ಞೂ ಅಂದರೆ ಹಾಡ್ತಾ ನಮಗೆ ಅದರ ಅಭ್ಯಾಸ ಹೆಚ್ಚಾಗುವಂಥದ್ದು ಅದೇ ರೀತಿಯಲ್ಲಿ ಇದು ಕೂಡ ಭಕ್ತಿ ಆಮೇಲೆ ಭಕ್ತಿ ಶ್ರದ್ಧೆಗಳು ಹೆಚ್ಚಾಗಿ ಭಗವಂತನ ಪೂಜೆ ಮಾಡ್ತಾ ಮಾಡ್ತಾ ಭಕ್ತಿಯಿಂದ ಅಂದರೆ ಗುರುವಿನಿಂದ ಮಂತ್ರ ಸಿಗ್ತದೆ ಮಂತ್ರಗಳಿಂದ ದೇವ ದೇವತಾ ಅಚ್ಚನೆ ಸರಿಯಾಗಿ ಆಗ್ತದೆ ಅದರಿಂದ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ ಆ ಭಕ್ತಿಯಿಂದ ಅಂತಹ ಭಕ್ತಿಯಿಂದ ಜ್ಞಾನವು ಲಭಿಸ್ತದೆ ಹಾಗಾಗಿ ನಾವು ಗುರುವನ್ನು ಆಶ್ರಯಿಸಬೇಕು ಅಂತೇಳಿ ಹೇಳ್ತಕ್ಕಂಥದ್ದು ಗುರುವಿನ ಕೃಪೆ ನಮಗೆ ತಾನೇ ತಾನಾಗೆ ಎಲ್ಲವೂ ಸಿಗಲಿಕ್ಕೆ ಶುರುವಾಗ್ತದೆ ವಿಜ್ಞಾನಂ ಜಾಯತೆ ಜ್ಞಾನಾತ್ ಪರಬ್ರಹ್ಮ ಪ್ರಕಾಶಕಂ ವಿಜ್ಞಾನಂಚ ಯಾತಂ ತದಾ ಭೇದೋ ನಿವರ್ ತಿ ಅಂದರೆ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಲಿಕ್ಕೆ ಬೇಕಾದಂತಹ ಆ ವಿಜ್ಞಾನ ವಿಶೇಷವಾದ ಜ್ಞಾನ ಅದು ಈ ಜ್ಞಾನದಿಂದ ಹುಟ್ಟುತ್ತದೆ ಪರಮಾತ್ಮನ ಬಗೆಗಿನ ತಿಳುವಳಿಕೆಯಿಂದ ಜ್ಞಾನದಿಂದ ಭಕ್ತಿಯಿಂದ ಉಂಟಾದಂತಹ ಜ್ಞಾನ ಏನಿದೆ ಅದು ವಿಶೇಷವಾದ ಜ್ಞಾನ ಪರಬ್ರಹ್ಮ ಸಾಕ್ಷಾತ್ಕಾರವಾದ ಮಾಡಬೇಕಾದಂಥ ಜ್ಞಾನ ಮಾಡಲು ಅದು ವಿಜ್ಞಾನ ಅದನ್ನು ಉಂಟು ಮಾಡ್ತದೆ ಆ ವಿಜ್ಞಾನವು ಹುಟ್ಟಿದ ಮೇಲೆ ವಿಜ್ಞಾನಂಚ ಯದಾ ಜಾತಂ ವಿಶೇಷವಾದ ಜ್ಞಾನ ಉಂಟಾದ ಮೇಲೆ ತದ ಭೇದೋ ನಿವರ್ತತೆ ಆವಾಗ ಭೇದವೆಲ್ಲ ಹೋಗಿ ಅಭೇದ ಜ್ಞಾನ ಉಂಟಾಗ್ತದೆ ಅಣು ರೇಣು ತೃಣ ಕಾಷ್ಟಗಳೇ ಈರೇಳು ಲೋಕಗಳೆಲ್ಲವೂ ಕೂಡ ಬ್ರಹ್ಮದಿಂದ ಪರಬ್ರಹ್ಮದಿಂದ ಪರವಸ್ತುವಿನಿಂದ ಸದಾಶಿವನಿಂದ ಶ್ರೀಮನ್ನಾರಾಯಣದಿಂದ ಆದಿಶಕ್ತಿಯಿಂದ ಯಾವುದೇ ಹೆಸರಿಂದ ಕರೀರಿ ಆ ಪರತತ್ವದಿಂದ ವ್ಯಾಪ್ತವಾಗಿದೆ ಎನ್ನತಕ್ಕಂಥ ಜ್ಞಾನ ಉಂಟಾಗ್ತದೆ ಅಭೇದ ಜ್ಞಾನ ಎಲ್ಲದರಲ್ಲಿಯೂ ಅಣ್ ಆವೃತವಾಗಿ ಆವರಿಸಲ್ ಆವೃತವಾಗಿರತಕ್ಕಂಥ ಶಕ್ತಿ ಒಂದು ಎನ್ನತಕ್ಕಂಥ ಜ್ಞಾನ ಉಂಟಾಗ್ತದೆ ಭೇದೆ ನಿವೃತ್ತೇ ಸಕಲೆ ದ್ವಂದ್ವ ದುಃಖವಿಹೀನತಾ ದ್ವಂದ್ವ ದುಃಖವಿಹೀನಸ್ತು ಶಿವರೂಪೋವತ್ಯಸೌ ಈ ರೀತಿ ಯಾವಾಗ ಭೇದ ಉಮಯ ಆಗ್ತದೋ ಅಭೇದ ಜ್ಞಾನ ಉಂಟಾಗ್ತದೋ ಆವಾಗ ಶೀತ ಉಷ್ಣ ಇತ್ಯಾದಿ ದುಃಖಗಳು ಇಲ್ಲದೆ ಹೋಗ್ತದೆ ಅವನಿಗೆ ಕಷ್ಟ ಸುಖ ಎನ್ನುವುದೇ ಹೋಗ್ತದೆ ಕಷ್ಟ ಯಾವುದು ಸುಖ ಯಾವುದು ಅಂತೇಳಿ ವ್ಯತ್ಯಾಸ ಗೊತ್ತಾಗೋದಿಲ್ಲ ಎಲ್ಲ ಒಂದೇ ಅಂತೇಳಿ ಎನ್ನತಕ್ಕಂಥ ಅನುಭವ ಆಗ್ತದೆ ಸ್ಥಿತ ಬರ್ತದೆ ಅವನಿಗೆ ಸ್ಥಿರ ಬುದ್ಧಿ ಉಂಟಾಗ್ತದೆ ಕೂಡ ಎಲ್ಲವನ್ನು ಸ್ವೀಕರಿಸ್ತಕ್ಕಂಥ ಮನೋಭಾವ ಬರ್ತದೆ ಬಂದದನ್ನು ಬಂದ ಹಾಗೆ ಸ್ವೀಕರಿಸಿ ಮುಂದೆ ಹೋಗತಕ್ಕಂತಹ ಒಂದು ಸಾಮರ್ಥ್ಯ ಬರ್ತದೆ ಯೋಗಿಯ ಒಂದು ಲಕ್ಷಣ ಹೀಗೆ ಆ ಅಭೇದ ಜ್ಞಾನ ಉಂಟಾದಾಗ ಶೀತ ಉಷ್ಣಾದಿ ಭೇದಗಳು ಕೂಡ ಅವನಿಗೆ ಇಲ್ಲದಾಗ್ತದೆ ಯಾವಾಗ ಈ ದ್ವಂದ್ವಗಳ ಬಾಧೆ ಇಲ್ವೋ ದ್ವಂದ್ವ ದುಃಖ ವಿಹೀನಸ್ತು ಈ ದ್ವಂದ್ವಗಳ ದುಃಖ ಅವನಿಗೆ ಇಲ್ಲದೇ ಆದಾಗ ಶಿವರೂಪೋ ಸಾಕ್ಷಾತ್ ಶಿವನಾಗ್ತಾನೆ ಶಿವೋಹಂ ಶಿವೋಹಂ ಸೋಹಂ ಸೋಹಂ ಭಾವ ಅವನಿಗೆ ಬರ್ತದೆ ಯಾಕಂದರೆ ನಾನು ಅಂತ ಹೇಳಿದರೆ ಈ ಶರೀರಲ್ಲ ನನ್ನ ಈ ಶರೀರದ ಒಳಗಿರತಕ್ಕಂತಹ ಚೈತನ್ಯವೇ ನಾನು ಅಂತ ಹೇಳಿ ಹೇಳ್ತಕ್ಕಂಥ ಭಾವನೆ ಬರ್ತದೆ ಶರೀರ ಅನ್ನತಕ್ಕಂಥದ್ದು ನಶ್ವರವಾದಂಥದ್ದು ಶಾಶ್ವತವಾದಂಥದ್ದು ಶಕ್ತಿ ಅಥವಾ ಚೈತನ್ಯ ಏನಿದೆ ಅದೇ ನಾನು ಅಂತ ಹೇಳಿ ಹೇಳ್ತಕ್ಕಂಥ ಭಾವ ಬರ್ತದೆ ಅದೇ ಪರಮಾತ್ಮ ಅದೇ ನಾನು ಕೂಡ ಎನ್ನತಕ್ಕಂಥ ಭಾವ ಆವಾಗ ಉಂಟಾಗ್ತದೆ ಹಾಗಾಗಿ ಆತನೇ ಸಾಕ್ಷಾತ್ ಶಿವನಾಗ್ತಾನೆ ಈ ದ್ವಂದ್ವಗಳನ್ನು ಮೀರಿದಾಗ ದ್ವಂದ್ವ ಪ್ರಾಪ್ತೌ ನ ಜಾೇ ತಾಂ ಸುಖದುಃಖೆ ವಿಜಾನತ ವಿಹಿತ ವಿಹಿತಿ ತಸ್ಯ ಸ್ಯಾತಂ ಚುರರ್ಷಯ ಹೋ ಅಯ್ಯಾ ದೇವತೆಗಳೇ ಋಷಿಗಳೇ ಸುರ ಸುರಋಷಯ ಹೀಗೆ ಈ ದ್ವಂದ್ವ ನಾಶವಾಗಲು ದ್ವಂದ್ವ ಅಪ್ರಾಪ್ತೌ ದ್ವಂದ್ವಗಳು ಅವನಿಗೆ ಉಂಟಾಗುವುದಿಲ್ಲ ಅಲ್ಲ ಪ್ರಾಪ್ತಿಯಾಗುವುದಿಲ್ಲ ಅಲ್ಲ ಆ ಒಂದು ಹಂತದಲ್ಲಿ ದ್ವಂದ್ವ ನಾಶವಾದಾಗ ನ ಜಾಯೇತಾಮ್ ಸುಖ ದುಃಖ ವಿಜಾನತಃ ಆ ವಿಜ್ಞಾನಿಗೆ ಆ ಜ್ಞಾನಿಗೆ ವಿಶೇಷವಾದ್ಞಾನಿಗೆ ಸುಖ ದುಃಖಗಳೇ ಉಂಟಾಗುವುದಿಲ್ಲ ಅವನಿಗೆ ಯಾವುದರಿಂದಲೂ ಸುಖ ಅಂತೇಳಿ ಅನಿಸುವುದಿಲ್ಲ ಯಾವುದೂ ಕೂಡ ದುಃಖ ಅಂಥೇಳಿ ಅನಿಸುವುದಿಲ್ಲ ಮೂರಕ್ಕೆ ಏರದೆ ಹಿಗ್ಗದೆ ಕುಗ್ಗದೆ ತಗ್ಗದೆ ಅವನು ಸ್ಥಿರವಾಗಿರ್ತಾನೆ ಆತನಿಗೆ ವಿಹಿತವು ಅವಿಹಿತವೂ ಯಾವುದೂ ಇಲ್ಲ ಅವನಿಗೆ ಆಗುವುದಿಲ್ಲ ಅಂತೇಳಿ ಯಾವುದೂ ಇಲ್ಲ ಆಗ್ತದೆ ಅಂತೇಳಿ ಯಾವುದೂ ಇಲ್ಲ ಇದೆ ಆಗಬೇಕು ಅಂತಿಲ್ಲ ಇದಾಗಬಾರ್ದಂತಲೂ ಇಲ್ಲ ಅವನಿಗೆ ಸಮಾನ ದೃಷ್ಟಿಯನ್ನು ನೋಡ್ತಾನೆ ಈ ದೃಶ್ಯೋ ವಿರಲೋ ಲೋಕೆ ಗೃಹಾಶ್ರಮ ವಿವರ್ಜಿತ ಯದಿ ಲೋಕೇ ಭತ್ಯಸ್ಮಿನ್ ದರ್ಶನಾ ಪಾಪಹಾರಕಃ ಈ ರೀತಿ ಮನೆ ಆಶ್ರಮ ಇವು ಒಂದೂ ಕೂಡ ಇಲ್ಲದೇ ಇರತಕ್ಕಂಥವನು ಈ ಪ್ರಪಂಚದಲ್ಲಿ ಬಹಳ ಅಪರೂಪ ಒಂದು ವೇಳೆ ದೊರೆತಾರೆ ಅವನನ್ನು ನೋಡಿದ ಮಾತ್ರದಿಂದ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಆದರೆ ಸಂಸಾರದಲ್ಲಿ ಇದ್ದು ಕಂಸಾರಿಯನ್ನು ನೆನೆಯತಕ್ಕಂಥವರು ಸಿಗಬಹುದು ಅದು ಕೂಡ ವಿರಳ ತೀರ್ಥಾಂಶ ಶ್ಲಾಘಯಂತೀಹ ತಾದೃಶಂ ಜ್ಞಾನವಿತ್ತಮಂ ದೇವಾಶ್ಚಮ ಸರ್ವೇ ಪರಬ್ರಹ್ಮಾತ್ಮಕಂ ಶಿವಂ ಅಂತಹ ಜ್ಞಾನಶ್ರೇಷ್ಠನನ್ನು ಜ್ಞಾನವಿತ್ತಮಂ ತೀರ್ಥಾಂಶ ಶ್ಲಾಘಯಂತಿ ಕೂಡ ಹೊಗಳುತ್ತಾರಂತೆ ಇಹ ತೃಶ ಅಂತಹ ಜ್ಞಾನಿಯನ್ನು ದೇವಾಶ್ಚ ಮುನಯ ಸರ್ವೇ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಪರಬ್ರಹ್ಮಾತ್ಮಕ ಶಿವಂ ಎಲ್ಲರೂ ಕೂಡ ಪರಬ್ರಹ್ಮಸ್ವರೂಪ ಶಿವನೇ ಅಂತೇಳಿ ಅವ ಅಂತವನನ್ನು ಹೊಗಳುತ್ತಾರೆ ತಾದೃಶನ ದೇವ ಮೃಚ್ಛಿಲಾಮುರು ಕಾಲೇ ನ ವಿಜ್ಞಾನಿ ದರ್ಶನಾದಾಗಿ ತೀರ್ಥಗಳು ಮತ್ತು ಮಣ್ಣಿನಲ್ಲಿ ಮಾಡಿದಂಥ ಕಲ್ಲಿನಲ್ಲಿ ಕಡಿದಂಥ ದೇವರುಗಳು ಆ ವಿಜ್ಞಾನಿಯನ್ನು ಹೋಲಲಾರವು ವಿಜ್ಞಾನಿಗೆ ಸಮನ ಆಗಲಾರವು ಬಹಳ ದಿವಸಗಳ ಮೇಲೆ ಮನುಷ್ಯನನ್ನು ಪಾವನವನ್ನಾಗಿ ಮಾಡ್ತವೆ ಅದೇ ದಿನ ಸಿಗುವುದಿಲ್ಲ ಅದರ ಫಲ ಆದರೆ ದೇವತಾ ಅರ್ಚನೆಗಳು ಅಷ್ಟೇ ಎಷ್ಟೋ ವರ್ಷಗಳ ನಂತರ ಅದರ ಫಲ ಸಿಗ್ತದೆ ಆದರೆ ಇಂತಹ ವಿಜ್ಞಾನಿ ಅವನಿದ್ದರೆ ಅವನ ದರ್ಶನ ಮಾತ್ರ ಆ ಕ್ಷಣದಲ್ಲಿಯೇ ಅವನು ಪಾವನಗೊಳಿಸ್ತಾನೆ ನಮ್ಮನ್ನು ಯಾವ್ದೃಹ್ರಮೇ ತಿಷ್ಠೆ ತಾವದಾಕಾರ ಪೂಜನ ಕುರಿಯಾ ಶ್ರೇಷ್ಠಸು ಪ್ರೀತ್ಯ ಸುರಿಯು ಖಲು ಪಂಚಸು ಎಲ್ಲಿಯವರೆಗೆ ಮನೆ ಆಶ್ರಮ ಮುಂತಾದವುಗಳ ಸಂಬಂಧ ಇರ್ತದೋ ಅಲ್ಲಿವರೆಗೆ ಐದು ಮಂದಿ ಪ್ರಸಿದ್ಧವಾದ ದೇವತೆಗಳಲ್ಲಿ ಶ್ರೇಷ್ಠನಾದವನ ವಿಗ್ರಹವನ್ನು ಪ್ರೀತಿಯಿಂದ ಪೂಡಿ ಪ್ರೀತಿಯಿಂದ ಪೂಜೆ ಮಾಡಬೇಕು ವಿಗ್ರಹವನ್ನು ಮಾಡಿ ಅಥವಾ ಚ ಶಿವಃ ಪೂಜ್ಯೋ ಮೂಲಮೇಕ ವಿಶಿಷ್ಯತೆ ಮೂಲೇ ಸಿಕ್ತೆ ತಾಖಾ ಸಂತ್ಯ ಸುರ ಐದು ಅಂತ ಹೇಳಿದರೆ ಯಾವುದು ಹೇಳಿದ್ದಿಲ್ಲ ಪಂಚಬ್ರಹ್ಮಾತ್ಮಕ ಪೂಜೆ ಸೂರ್ಯಗಣಪತ್ಯಂಬಿಕಾ ಶಿವವಿಷ್ಣು ಎನ್ನತಕ್ಕಂಥದ್ದು ಪಂಚ ಇನ್ನೊಂದು ಸದ್ಯೋ ಜಾತ ವಾಮದೇವ ಘೋರ ಈಶಾನ ತತ್ಪುರುಷ ಆ ರೀತಿಯಲ್ಲಿಯೂ ಮಾಡಬಹುದು ಅದರಲ್ಲಿ ಯಾವುದಾದ್ರೂ ಒಂದು ರೂಪವನ್ನ ಪೂಜಿಸ್ಬೋದು ಇಲ್ಲದಿದ್ದರೆ ಶಿವನೊಬ್ಬನನ್ನೇ ಪೂಜಿಸಬೌದು ಅಥವಾ ಚ ಶಿವ ಪೂಜ್ಯ ಮೂಲಮೇಕ ವಿಶಿಷ್ಯತೆ ಯಾಕಂದರೆ ಕೊಂಬೆಗಳಿಗಿಂತಲೂ ಬುಡಕ್ಕೆ ಹೆಚ್ಚು ಬೆಲೆ ಬುಡಕ್ಕೆ ನೀರಿಳೆದ್ರೆ ಕೊಂಬೆಗಳು ಕೂಡ ತಣಿಯುತ್ತವೆ ಮೂಲೆ ಸಿಕ್ತೆ ತಥಾ ಶಾಖಾ ತೃಪ್ತ ಸಂತ ಅಖಿಲ ಸುರ ಹೀಗೆ ಶಿವನು ಸುಪ್ರೀತನಾದರೆ ದೇವತೆಗಳಿಗೆ ಎಲ್ಲರಿಗೂ ಕೂಡ ತೃಪ್ತಿಯಾಗ್ತದೆ ಶಾಖಾಸು ಚಸು ತೃಪ್ತಾಸು ಮೂಲಂ ತೃಪ್ತರಿಚಿತ್ ಏಷು ತೃಪ್ತೇಶು ಸುರೇಶು ಮುನಿಸಮಃ ಹಾಗಾಗಿ ಕೊಂಬೆಗಳು ಮಾತ್ರ ಚೆನ್ನಾಗಿ ತಣಿದ ಪಕ್ಷಕ್ಕೆ ಬುಡವು ಎಂದಿಗೂ ತಣಿದಂತೆ ಕಂಡುಬರುವುದಿಲ್ಲ ಕೊಂಬೆಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಿದರೆ ನೀರನ್ನು ಬುಡಕ್ಕೆ ನೀರು ಹಾಕದಿದ್ದರೆ ಮರ ಏನು ಬದುಕುವುದಿಲ್ಲ ಹಾಗಾಗಿ ಬುಡಕ್ಕೆ ನೀರು ಹಾಕಿದರೆ ಕೊಂಬೆಗಳೆಲ್ಲ ಚೆನ್ನಾಗಿ ನಳನಳಿಸ್ತವೆ ಚಿಗಿರ್ತವೆ ಹಾಗಾಗಿ ಮೂಲ ಪರಬ್ರಹ್ಮ ತತ್ವ ಪರಮಾತ್ಮನನ್ನ ನಾವು ಧ್ಯಾನಿಸಿದರೆ ಪೂಜಿಸಿದರೆ ನಂಬಿದರೆ ಸೇವಿಸಿದರೆ ಅರ್ಚನೆ ಮಾಡಿದರೆ ಆರಾಧನೆ ಮಾಡಿದರೆ ಆವಾಗ ಎಲ್ಲ ದೇವತಾ ಸ್ವರೂಪಗಳು ಕೂಡ ತೃಪ್ತಿಯನ್ನು ಹೊಂದುತ್ತವೆ ಒಂದೊಂದು ದೇವತೆ ಅಲ್ಲ ಒಂದೊಂದು ದೇವತೆಯನ್ನು ಆರಾಧನೆ ಮಾಡಿದರೆ ಆಯಾ ದೇವತೆಗಳು ಮಾತ್ರ ತೃಪ್ತಿಯನ್ನು ಹೊಂದುತ್ತವೆ ಅಲೇ ಹೀಗೆ ಎಲ್ಲ ದೇವತೆಗಳು ಪ್ರೀತರಾದರೂ ಶಿವನು ಎಂದಿಗೂ ತೃಪ್ತನಾಗಲಿಲ್ಲ ಅಂಥೇಳಿ ಸೂಕ್ಷ್ಮ ಬುದ್ಧಿಗಳಾದವರು ಅರಿಬೇಕು ಒಂದೊಂದು ಅಲ್ಪ ದೇವತೆಗಳನ್ನು ಪೂಜಿಸಿದರೆ ಸರ್ವಥ ಶಿವತೃಪ್ತಿರ್ನೋ ವಿಜ್ಞೇಯ ಸೂಕ್ಷ್ಮಬುದ್ಧಿಭಿ ಶಿವೇ ಚ ಪೂಜಿತೇ ದೇವಾಹ ಪೂಜಿತ ಸರ್ವ ಏವಹ ಹೀ ಪೂಜಿಸಿದರೆ ಎಲ್ಲ ದೇವರನ್ನು ಪೂಜಿಸಿದ ಹಾಗೆ ಸರಿ ಇಲ್ಲಿ ಹೇಳ್ತಾರೆ ಅಂದರೆ ಪರಮಾತ್ಮನನ್ನು ನಾವು ಪೂಜಿಸಬೇಕು ಪರಮೇಶ್ವರನನ್ನು ಭಗವಂತನನ್ನು ಒಂದು ತತ್ವವಾಗಿ ಕಂಡು ಪೂಜಿಸಬೇಕು ಏಕಂಸದ ವಿಪ್ರಾಹ ಬಹುಧಾವದಂತಿ ಅನೇಕ ವಿಧವಾದ ನಾಮರೂಪಗಳಿಂದ ಗೋಚರಿಸತಕ್ಕಂತಹ ಪರತತ್ವ ಒಂದೇ ಆ ಪರತತ್ವವನ್ನು ಚಿಂತಿಸಿದರೆ ಧ್ಯಾನಿಸಿದರೆ ಪೂಜಿಸಿದರೆ ಅರ್ಚಿಸಿದರೆ ಆ ಪರತತ್ವವು ಈ ಜಗತ್ತಿನಲ್ಲೆಲ್ಲ ತುಂಬಿಕೊಂಡಿದೆ ಅಂತೇಳಿ ತಿಳ್ಕೊಂಡ್ರೆ ಆವಾಗ ಆ ಭಗವಂತನಿಗೆ ತೃಪ್ತಿ ಆಗ್ತದೆ ಇಲ್ಲದಿದ್ದರೆ ಆಗುವುದಿಲ್ಲ ಭೇದ ಆಗುವುದಿಲ್ಲ ನನ್ನ ದೇವರಿಗೆ ಶ್ರೇಷ್ಠ ನಾನು ಪೂಜೆ ಮಾಡ್ತಕ್ಕಂಥದ್ದು ಬೇರೆಲ್ಲ ಕೂಡ ಅದು ಬೇರೆ ಬೇರೆ ಅಂತ ಹೇಳಿ ತಿಳ್ಕೊಂಡ್ರೆ ಅಥವಾ ಜಗತ್ತಿನಲ್ಲಿ ನಾನು ಬೇರೆ ಇನ್ನೊಬ್ಬ ಬೇರೆ ಒಂದು ಅಣ ಋಣ ತೃಣಕಾಶಗಳು ಎಲ್ಲದರಲ್ಲೂ ಪರಮಾತ್ಮ ವ್ಯಾಪ್ತವಾಗಿದ್ದಾನೆ ಎನ್ನುವ ಜ್ಞಾನ ಉಂಟಾಗದಿದ್ದರೆ ಕೂಡ ಅದು ಪರಿಪೂರ್ಣತೆ ಬರುವುದಿಲ್ಲ ತಸ್ಮಾ ಅಚ್ಚ ಪೂಜೆಯೇ ಶಂಕರಂ ಲೋಕಶಂಕರಂ ಸರ್ವಕಾಮಫಲಾವಾಪ್ತಿ ಸರ್ವಭೂತ ಹಿತೇರಥೋ ಹಾಗಾಗಿ ಎಲ್ಲ ತನ್ನ ಮನೋರಥಗಳನ್ನು ಎಲ್ಲವನ್ನು ಪಡೆಯಬೇಕು ಎನ್ನತಕ್ಕಂಥವನು ತಸ್ಮಾಚ ಪೂಜೆಯೇ ಸರ್ವಕಾಮ ಫಲವಾಪ್ತಿಯೇ ಎಲ್ಲ ಕಾಮಗ ಕಾಮನೆಗಳ ಫಲವನ್ನು ಪಡೆಯಲಿಕ್ಕೆ ಹಾಗೂ ಸರ್ವ ಪ್ರಾಣಿಗಳಿಗೆ ಹಿತವನ್ನು ಉಂಟುಮಾಡುವ ಆಸೆ ಉಳ್ಳವನು ಸರ್ವಭೂತ ಹಿತೇ ಇರತಃ ಎಲ್ಲ ಜೀವಿಗಳಿಗೂ ಅಣುರೇಣು ಕಾಷ್ಟಗಳಿಗೂ ಕೂಡ ಹಿತವಾಗಬೇಕು ಎನ್ನತಕ್ಕಂತಹ ಒಂದು ಬಯಕೆ ಉಳ್ಳವನು ಲೋಕ ಶಂಕರನಾದಂತಹ ಪೂಜಿಸಬೇಕು ಲೋಕಕ್ಕೇ ಕಲ್ಯಾಣದಾಯಕನಾದ ಲೋಕಕ್ಕೆ ಶಂ ಶುಭವನ್ನು ಕರ ಮಾಡತಕ್ಕಂಥವನು ಯಾವನಿದ್ದಾನು ಅಂತಾ ಶಂಕರ ಅಂದರೆ ಪರಮಾತ್ಮನ ಪೂಜಿಸಬೇಕು ಅಂತೇಳಿ ಹೇಳ್ತಾರೆ ಇಲ್ಲಿಗೆ ಇತಿ ಶಿವಮಹಾಪುರಾಣಿ ದ್ವಿತೀಯ ರುದ್ರ ಸಂಹಿತ ಪ್ರಥಮ ಖಂಡೇ ಸೃಷ್ಟ್ಯುಪಾಖ್ಯಾನಿ ಪೂಜಾ ವಿಧಿವರ್ಣನೆ ಸಾರಾಸಾರ ವಿಚಾರವರ್ಣನೋ ನಾಮ ದ್ವಾಶೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದ ಅಂತ ರುದ್ರ ಸಮಿತಿಯಲ್ಲಿ ಮೊದಲನೇ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಪೂಜಾ ವಿಧಿ ವರ್ಣನೆ ಎನ್ನತಕ್ಕಂಥದ್ರಲ್ಲಿ ಸಾರಾಸಾರ ವಿಚಾರ ವರ್ಣನೆ ಯಾವುದು ಸಾರ ಯಾವುದು ಅಸಾರ ಎನ್ನತಕ್ಕಂತಹ ವಿಚಾರದ ವರ್ಣನೆಯ ಎನ್ನತಕ್ಕಂಥ ಹನ್ನೆರಡನೇ ಅಧ್ಯಾಯ ಇಲ್ಲಿಗೆ ಮುಗಿಯಿತು ಮುಂದೆ ಹದಿಮೂರನೇ ಅಧ್ಯಾಯವನ್ನು ನಾವು ನಾಳೆ ದಿವಸ ನೋಡೋಣ ಹರೇ ಓಂ ತತ್ಸತ್ ಶಿವಾರ್ಪಣ